ಪರಮಾತ್ಮ ನಿತ್ಯನೂತನ ಅವನ ಸಾಮರ್ಥ್ಯವು ನಿತ್ಯನೂತನವಾಗಿರುವಂಥದ್ದು ಇಂಥ ಪರಮಾತ್ಮ ಪರಮ ಸುಹೃ ಪರಮಾತ್ಮನಿಗೆ ಜೀವರಂದರೆ ಅತ್ಯಂತ ಪ್ರೀತಿ ಅದರಲ್ಲೂ ಮೋಕ್ಷ ಸಾಧನೆ ಮಾಡ್ತಕ್ಕಂಥ ಜ್ಞಾನಿಗಳು ಅಂತಾದರೆ ಅತ್ಯಂತ ಪ್ರೀತಿ ಸುಹೃತ್ತಮ ಅಂತ ಭಗವಂತನ ಗುಣಗಳು ಅತ್ಯಂತ ಪ್ರೀತಿ ವಾತ್ಸಲ್ಯಪೂರ್ಣವಾದವು ಅನ್ನೋದನ್ನು ತಿಳಿಸ್ತಾರಲ್ಲಿ ನಿತ್ಯನೂತನ ನಿರ್ವಿಕಾರ ಸುಹೃತ್ತಮ ಪ್ರಣವಸ್ತ ವರ್ಣೋತ್ಪತ್ತಿ ಕಾರಣ ವಾಂಗನೋಮಯ ಸಾಮಘಾನರಥ ದತ್ತ ಕಪಿಲ ಹಯಸ್ಯ ರೂಪದಿ ಪೃಥಕ್ ಪೃಥಕ್ ಜೀವರೊಳಗಿತ್ತು ಪ್ರವರ್ತಿಸುವ ಅವರವರ ಯೋಗ್ಯತೆ ಕರ್ಮವನನುಸರಿಸಿ ಅಂತ ಭಗವಂತನ ಸ್ವರೂಪ ನಿತ್ಯನೂತನ ಶಶ್ವದೇಕ ಪ್ರಕಾರನಾಗಿ ಇರ್ತಾನೆ ನಿರ್ವಿಕಾರ ಯಾವ ಅಧಿಷ್ಠಾನಕ್ಕೆ ಸಂಬಂಧಪಟ್ಟ ದೋಷಗಳು ಕೂಡ ಪರಮಾತ್ಮನಿಗೆ ಲೋಪ ಆಗೋದಿಲ್ಲ ಪರಮಾತ್ಮ ನಿತ್ಯ ಜೀವರು ನಿತ್ಯ ಅಂದರೆ ಜೀವರಿಗೆ ನಿತ್ಯತ್ವವನ್ನು ಕೊಟ್ಟವನು ಪರಮಾತ್ಮ ನಿತ್ಯೋ ನಿತ್ಯಾನಂ ಚೇತನಶ್ಚೇತನಾನಮ್ ಅಂತ ಹೇಗಿರ್ತಾನೆ ಅಂದರೆ ನಿತ್ಯ ಬಿಂಬನಾಗಿ ಪರಮಾತ್ಮ ನಿತ್ಯಾಭಿಯೋಗಿಯಾಗಿ ಜೀವನ ಜೊತೆಗೆ ಇರ್ತಾನೆ ಜೀವನದ ಒಂದು ಅರಕ್ಷಣೆ ಬಿಟ್ಟಾಗಲ್ಲ ಈ ರೀತಿಯಾಗಿ ಪರಮ ಆಪ್ತನಾಗಿರೋವನು ಪರಮಾತ್ಮ ಆದರೂ ಅಷ್ಟು ಅನಾದಿಯಿಂದ ಇದ್ದರೂ ಕೂಡ ಹಳೆತು ನಿತ್ಯ ನೂತನನಾಗೇ ಇರ್ತಾನೆ ನಿರ್ವಿಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರಗಳಿಲ್ಲ ಜೀವ ಅಸ್ತಿ ಜಾಯತೆ ವರ್ಧತೆ ಪರಿಣಮತೆ ಅಪಕ್ಷೀಯತೆ ವಿನಶ್ಚತಿ ಅಂತ ಶೈಶವ ಬಾಲ್ಯ ಯೌವನ ವಾರ್ಧಕ್ಯ ಮುಪ್ಪು ಮರಣ ಅಂತೆಲ್ಲ ಅವಸ್ಥೆಗಳನ್ನು ಹೊಂದಿರ್ತಾನೆ ಆದರೆ ಅವನ ಒಳಗಿರುವ ಭಗವಂತ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರವನ್ನು ಹೊಂದೋದಿಲ್ಲ ಈ ಅವಸ್ಥೆಗಳಲ್ಲೂ ಬದಲಾವಣೆ ಅನ್ನೋದಿಲ್ಲ ಶಶ್ವತೇಕ ಪ್ರಕಾರನಾಗಿರ್ತಾನೆ ಜೀವರಿಗೆ ಜಾಗ್ರತಾವಸ್ಥೆ ಸ್ವಪ್ನಾವಸ್ಥೆ ಸುಷುಪ್ತಿಯ ಅವಸ್ಥೆ ಅಂತ ಈ ಅವಸ್ಥೆಗಳನ್ನು ತಾನೇ ನಿಯಮನ ಮಾಡಿದ್ರು ಅವನಿಗೆ ವಿಕಾರ ಅನ್ನೋದಿಲ್ಲ ಇಂಥ ಪರಮಾತ್ಮ ಸು ಪರಮ ಸುಹೃತ್ ಸುಹೃತ್ತಮ ಅಷ್ಟು ಪ್ರೀತ್ಯಾಸ್ಪದನಾಗಿದ್ದಾನೆ ಓಂಕಾರದಲ್ಲಿ ಇರ್ತಾನೆ ಪ್ರಣವಸ್ಥ ಅಂದರೆ ಓಂಕಾರದಲ್ಲಿ ಇರ್ತಾನೆ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿ ಶಾಂತ ಅಂಥೇಳಿ ಆ ಓಂಕಾರದ ಎಂಟು ಅವಯವಗಳಲ್ಲೂ ಇರ್ತಾನೆ ವರ್ಣೋತ್ಪತ್ತಿ ಕಾರಣ ವರ್ಣಗಳಿಗೆ ಅರ್ಥಾನುಸಂಧಾನ ಅಭಿವ್ಯಕ್ತಿ ಎಲ್ಲವನ್ನು ಕೊಡಲಿಕ್ಕೆ ಆ ವರ್ಣಗಳ ಅಂತರ್ಯಾಮಿಯಾಗಿರ್ತಾನೆ ವರ್ಣಗಳು ಅಕಾರದಿಂದ ಕ್ಷಕಾರದ ತನಕ ಆ ಎಲ್ಲ ವರ್ಣಗಳಲ್ಲೂ ಅಂತರ್ಯಾಮಿತ್ ಇರ್ತಾನೆ ವಾಂಗ್ ಮನೋಮಯ ವಾಂಗ್ಮಯ ಮನೋಮಯ ಸಾಮಗಾನ ರಥನಾಗಿರ್ತಾನೆ ಇತ್ಯಾದಿ ಎಲ್ಲ ಇಲ್ಲಿ ತಿಳಿಸ್ತಾರೆ ಪರಮಾತ್ಮನ ಸ್ವರೂಪ ಚಿರನೂತನ ಅಂದರೆ ಹಿಂದೆ ಇದ್ದಂತೆ ಈಗಲೂ ಇದ್ದಾನೆ ಮುಂದೇನೂ ಇರ್ತಾನೆ ಆದ್ದರಿಂದ ಚಿರಕಾಲ ಏಕಪ್ರಕಾರನಾಗಿರ್ತಾನೆ ವಿಕಾರ ತಾನು ನಿತ್ಯನಾಗಿ ಜೀವರಲ್ಲೂ ಇರೋದ್ರಿಂದ ಜೀವರಿಗೆ ನಿತ್ಯತ್ವ ಅನ್ನೋದು ಬಂದಿರೋದು ಪರಮಾತ್ಮನ ನಿತ್ಯತ್ವ ಅನ್ನೋದು ಸ್ವಯಂ ಸಿದ್ಧ ಜೀವರ ನಿತ್ಯತ್ವ ಅನ್ನೋದು ಭಗವಂತನ ಅಧೀನ ಆದರೂ ಕೂಡ ಪ್ರತಿ ನೂತನನೇ ಆಗಿರ್ತಾನೆ ಹಳ ತಾಗೋದೇ ಇಲ್ಲ ಅನಂತ ಗುಣನಾದ್ದರಿಂದ ಹಿಂದೆ ನೋಡದೇ ಇರತಕ್ಕಂಥ ಹೊಸ ಗುಣಗಳನ್ನು ಅನಂತ ಕಾಲದವರೆಗೂ ತೋರಿಸ್ತಾನೆ ಇರ್ತಾನೆ ಭಗವಂತ ಇದಕ್ಕೆ ಸದಾ ಕಾಣುತ್ತಾ ಆಶ್ಚರ್ಯ ಅದ್ಭುತವಾಗಿರ್ತಕ್ಕಂಥ ಸಮುದ್ರದಲ್ಲಿ ಮುಳುಗ್ತಾನೆ ಮಹಾಲಕ್ಷ್ಮೀ ದೇವಿ ಪರಮಾತ್ಮನನ್ನ ಸ್ತೋತ್ರವನ್ನ ಮಾಡ್ತಾಳು ಪ್ರಳಯ ಜಲದಿಯೋ ಲೊಳ್ಳ ನಾವೆಯೋ ಹೊಲವು ಗಾಣದೆ ಸುತ್ತು ಒಂದದಿ ಜಲರು ಹೇಕ್ಷಣನ ಅಮಲ ಗುಣರೂಪಗಳ ಚಿಂತಿಸುತ್ತಾ ನೆಲೆಯ ಗಾಣದೆ ಮಹಾಲಕ್ಷ್ಮಿ ಚಂಚಲವನೈದಿ ಹೇಳು ಅಲ್ಪ ಜೀವರಿಗಳ ಒಡುವುದೇ ಇವನ ಮಹಿಮೆಗಳ ಜಗತ್ೇಯರಿ ಅಂತ ಪರಮಾತ್ಮನ ಅನಂತ ರೂಪ ಅವತಾರ ಆ ಕಾರ್ಯಗಳು ನೋಡಿ ಆಶ್ಚರ್ಯ ಚಕಿತಾಳಾಗಿ ಆಶ್ಚರ್ಯ ಸಮುದ್ರದಲ್ಲಿ ಮುಳುಗ್ತಾಳೆ ಹೇಳ್ತಾಳೆ ಲಕ್ಷ್ಮೀ ಬಗೆ ಬಗೆಯ ನೂತನ ವ ಕಾಣುತ ಮಿಗಿಹರ್ಷ ನಿಮ್ಮ ಪೊಳಿ ಹಿಗ್ಗೊತ ಅಂತ ಈ ಅದೇಶತಃ ಕಾಲತಃ ಪರಮಾತ್ಮನಿಗೆ ಸಮಳಾಗಿ ಎಲ್ಲವನ್ನೂ ನೋಡಿದರೂ ಕೂಡ ಬಗೆ ಬಗೆಯ ನೂತನವನ್ನು ಮತ್ತೆ ಮತ್ತೆ ನೋಡ್ತಾಳೆ ಲಕ್ಷ್ಮೀ ದೇವಿ ಅಂತಾಳೆ ತ್ರಿವಿಕ್ರಮ ಪಂಡಿತಾಚಾರ ಹೇಳ್ತಾರೆ ತತ್ತತ್ಕಾಲೇ ಕೌತೂಹಲ ಅಬ್ದು ಸುಮಹತಿಗನೆ ಗಾಹಮಾನ ಅಂಥೇಳಿ ಹೀಗೆ ಪರಮಾತ್ಮನ ರೂಪಗಳು ಅನಂತ ಶಶ್ವತೇಕ ಪ್ರಕಾರ ಆಗಿದ್ದರೂ ನಿತ್ಯ ನೂತನವಾಗಿ ಇರುವಂಥದ್ದು ಉದಾಹರಣೆಗೆ ಪ್ರಕೃತಿಯಲ್ಲಿ ಪ್ರತಿನಿತ್ಯ ಹೊಸ ಹೊಸದಾಗಿ ಹೂಗಳೆಲ್ಲ ಅರಳತಾ ಇರುತ್ತೆ ಅದು ಕೂಡ ಚಿರನೂತನ ಆದರೆ ಅವು ಪ್ರಕೃತಿಯ ವಿಕಾರ ಪರಿಣಾಮವನ್ನು ಹೊಂದುತ್ತೆ ಕ್ಷಣದಲ್ಲಿ ಅದು ಮುದುಳಿ ಬಾಡಿ ಹೋಗುತ್ತೆ ಒಣಗತ್ತೆ ಉದುರಿ ಬಿದ್ದು ಹೋಗುತ್ತೆ ಆದರೆ ಭಗವಂತ ನಿರ್ವಿಕಾರ ಗುಣಗಳು ಕೂಡ ನಿರ್ವಿಕಾರ ಸದಾ ಅರಳತನೇ ಇರತ್ತೆ ಹೊರತು ಬಾಡದ ಹೂವುಗಳು ಅಂದರೆ ಪರಮಾತ್ಮನ ಗುಣಗಳು ಅದನ್ನು ನಿರ್ವಿಕಾರ ಯಾವ ರೀತಿಯಾಗಿ ಪರಿಣಾಮ ಹೊಂದದೇ ಇರುವಂಥದ್ದು ಹೂಗಳು ಒಮ್ಮೆ ನಮಗೆ ಪರಮ ಆಪ್ತ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಬಗ್ಗೆ ನಮಗೆ ಆಸಕ್ತಿ ಪ್ರೀತಿ ಎಲ್ಲ ಇರುತ್ತೆ ಬಹಳ ಇಷ್ಟ ಆಗತ್ತೆ ಆದರೆ ಆ ಹೂವುಗಳಿಗೆ ನಮ್ಮಲ್ಲಿರುವಂಥ ಭಾವವನ್ನ ಅಭಿವ್ಯಕ್ತಿ ಮಾಡೋದು ಸಾಧ್ಯ ಇಲ್ಲ ಅವು ತಿಳ್ಕೊಳ್ಳೋ ಜ್ಞಾನವೂ ಹೋಗಿರಲ್ಲ ನಮ್ಮ ಬಗ್ಗೆ ಅವುಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಾವನೆ ಇಲ್ಲ ಆದರೆ ಭಗವಂತನ ಗುಣಗಳು ಸುಹೃತ್ತಮ ಅತ್ಯಂತ ಪ್ರೀತಿ ವಾತ್ಸಲ್ಯಪೂರ್ಣವಾಗಿರುವಂಥದ್ದು ಭಗವಂತ ಸರ್ವಜ್ಞ ಭಗವಂತನ ಪ್ರತಿಯೊಂದೂ ಗುಣವು ಅವನ ರೂಪವೇ ಆಗಿದೆ ನಮ್ಮನ್ನ ತಂದೆ ತಾಯಿ ಬಂಧು ಬಳಗದಂತೆ ಬಹಳ ಪ್ರೀತಿಯಿಂದ ಕಾಣ್ತಾನೆ ಭಗವಂತ ಇದು ಭಗವಂತನ ಸರ್ವಸ್ವಾತಂತ್ರದ ಸ್ವಾತಂತ್ರ್ಯದ ಕಾರ್ಯ ಪ್ರಣವಸ್ಥ ವರ್ಣಗಳಲ್ಲಿ ಅಂತಸ್ಥಿತನಾಗಿ ವರ್ಣಗಳಿಗೆ ಅಭಿವ್ಯಂಜಕ ಶಕ್ತಿಯನ್ನು ಕೊಡ್ತಾನೆ ಭಗವಂತ ಪ್ರಣವ ಅಂದರೆ ಓಂಕಾರ ಓಂಕಾರ ಸಮಸ್ತ ವಾಂಗ್ಮಯ ಪ್ರಪಂಚದ ಮೂಲ ಬೀಜ ಅಕಾರಾದಿ ಎಂಟು ಅವಯವಗಳಿರೋದು ಅದರಿಂದಲೇ ಐವತ್ತು ವರ್ಣಮಾಲೆ ಅಕ್ಷರಗಳು ಉತ್ಪತ್ತಿಯಾಗೋದು ಆ ಇಂದಹ ತನಕ ಸ್ವರಾಕ್ಷರಗಳು ಅಲ್ಲಿ ಹದಿನಾರು ರೂಪಗಳು ವಿಶ್ವಾದಿ ಎಂಟು ರೂಪಗಳು ಹೀಗೆ ಈ ಅಕ್ಷರಗಳೆಲ್ಲ ಜಡ ಅವುಗಳಿಗೆ ಸ್ವತಃ ಪ್ರವೃತ್ತಿಯಿಲ್ಲ ಸರ್ವವರ್ಣ ಪ್ರತಿಪಾದ್ಯನಾಗಿರುವಂತಹ ಭಗವಂತ ಪೂರ್ಣಾಂತರ್ಗತನಾಗಿ ವರ್ಣಾಂತರ್ಗತನಾಗಿದ್ದು ಅವುಗಳ ಉಚ್ಚಾರಣ ಕ್ರಿಯೆ ಅದರ ಮೂಲಕ ಅರ್ಥ ಅರ್ಥ ಉಪಪತ್ತಿ ಇತ್ಯಾದಿ ಎಲ್ಲ ಶಕ್ತಿಯನ್ನು ಕೂಡ ಕೊಡ್ತಾನೆ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿ ಶಾಂತ ಅಂತ ಎಂಟು ಅಕ್ಷರಗಳಿಂದ ಕ್ರಮವಾಗಿ ಅಕ್ಷರ ಮಾಲೆಯಲ್ಲಿರ್ತಕ್ಕಂಥ ಹದಿನಾರು ಅಕ್ಷರಗಳು ಆ ಇಂದ ಆ ತನಕ ಹದಿನಾರು ಆಮೇಲೆ ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ ಆಮೇಲೆ ಯಾರ ಲಾವ ಶ ಹೀಗೆಲ್ಲವೂ ಕೂಡ ಉತ್ಪತ್ತಿ ಅನ್ನೋದು ಸಾಧ್ಯ ಅಂದರೆ ಅಕ್ಷರಗಳಿಗೆ ಉತ್ಪತ್ತಿ ಅನ್ನೋದಿಲ್ಲ ಅವು ನಿತ್ಯ ಆದರೆ ಅವುಗಳಿಗೆ ನಿಯಾಮಕವು ಪ್ರತಿಪಾದ್ಯವೂ ಆಗಿರ್ತಕ್ಕಂಥ ಐವತ್ತು ಭಗವದ್ ರೂಪಗಳು ಓಂಕಾರದ ಎಂಟು ಅಕ್ಷರಗಳಿಗೆ ನಿಯಾಮಕವು ಪ್ರತಿಪಾದ್ಯವೂ ಆಗಿರುವಂತಹ ಎಂಟು ಭಗವದ್ ರೂಪಗಳಿಂದ ಕ್ರಮವಾಗಿ ವ್ಯಕ್ತ ಆಗತ್ತೆ ವಿಶ್ವ ತೈಜಸ ಪ್ರಾಜ್ಞಾ ತೂರ್ಯ ಆತ್ಮ ಅಂತರಾತ್ಮ ಪರಮಾತ್ಮ ಮತ್ತು ಜ್ಞಾನಾತ್ಮ ಹೀಗೆ ಐವತ್ತು ವರ್ಣಗಳು ತಮ್ಮ ನಿಯಾಮಕ ರೂಪಗಳೊಂದಿಗೆ ಓಂಕಾರ ನಿಯಾಮಕ ರೂಪಗಳನ್ನು ಹೇಳ್ತವೆ ಆದ್ದರಿಂದ ಪರಮಾತ್ಮ ಓಂಕಾರದ ಎಂಟು ಅಕ್ಷರಗಳಿದ್ದು ಐವತ್ತು ಅಕ್ಷರಗಳ ನಿಯಾಮಕ ರೂಪಗಳನ್ನು ಉಂಟು ಮಾಡ್ತಾನೆ ವರ್ಣೋತ್ಪತ್ತಿಗೆ ತಾನೇ ಕಾರಣ ಅಂತ ಕಲ್ಸ್ಕೋತಾನೆ ಆದರೂ ಕೂಡ ಪರಮಾತ್ಮ ತಾನು ನಿರ್ವಿಕಾರನಾಗೇ ಇರ್ತಾನೆ ಇದು ಹೇಗೆ ಅಂದರೆ ಅದವನ ಸ್ವಾತಂತ್ರ್ಯ ಗುಣ ವಾಂಗ್ ಮನೋಮಯ ಸಾಮಗಾನರಥ ವಾಂಗಯ ಮನೋಮಯ ಅಂದರೆ ವಾಕ್ಗೂ ಮತ್ತು ಮನಸ್ಸಿಗೂ ನಿಯಾಮಕನಾದವನು ಭಗವಂತ ವಾಕ್ ಮತ್ತು ಮನಸ್ಸುಗಳಲ್ಲಿ ಇದ್ದೋ ವಾಗಾಭಿಮಾನಿ ಅಗ್ನಿ ವರುಣ ಮತ್ತು ಇಂದ್ರ ಕಾಮ ರುದ್ರ ಮೊದಲಾದ ದೇವತೆಗಳೊಳಗೆ ಇದ್ದು ಅವರ ಮನಸು ವಾಕ್ಯಗಳನ್ನು ಪ್ರೇರಣೆ ಮಾಡಿ ಸಾಮಗಾನವನ್ನು ಮಾಡಿಸ್ತಾನೆ ಭಗವಂತ ಸಾಮಗಾನ ಮಧುರವಾಗಿರ್ತಕ್ಕಂಥ ಸಪ್ತಸ್ವರಯುಕ್ತವಾಗಿರ್ತಕ್ಕಂಥ ಭಗವಂತನ ಗುಣಗಾನ ಅದಕ್ಕೆ ಯಜ್ಞಗಳಲ್ಲಿ ವೀಣೆ ಮೃದಂಗ ಪಕ್ವಾದ್ಯಗಳು ಅಂತಹ ಸಾಮಗಾನವನ್ನು ಸಾಮಗಾನ ರಥನಾಗಿದ್ದು ಭಗವಂತ ತಾನು ಸದಾ ಆನಂದಮಯನೇ ಆಗಿದ್ದಾನೆ ಲೀಲೆಯಿಂದಲೇ ಆನಂದ ಆಲಿಸಿ ಇದು ಕೂಡ ಅವನ ದತ್ತ ಕಪಿಲ ಹಯಾಸ್ಯ ರೂಪದೇ ಪೃಥಕ್ ಪೃಥಕ್ ಜೀವರೊಳಗಿದ್ದು ಪ್ರವರ್ತಿಸುವನು ದತ್ತಾತ್ರೇಯ ಕಪಿಲ ಮಹರ್ಷಿ ಹೈವದನ ರೂಪಗಳಲ್ಲಿದ್ದು ಪ್ರಪ್ರತ್ಯೇಕವಾಗಿ ಜೀವರೊಳಗಿದ್ದು ಅವರಿಂದ ದತ್ತಾತ್ರೇಯ ಯೋಗ ಕಪಿಲ ಸಾಂಖ್ಯ ಯೋಗ ಹೈಗ್ರೀವ ಪಂಚರಾತ್ರ ಶಾಸ್ತ್ರಗಳ ಅಧ್ಯಯನದಲ್ಲಿ ಭಕ್ತರನ್ನು ಪ್ರೇರಣೆ ಮಾಡ್ತಾನೆ ಭಗವಂತ ಈಗ ಪ್ರಚಲಿತ ಇರುವಂತಹ ಪತಂಜಲಿ ಯೋಗಶಾಸ್ತ್ರ ಈಶ್ವರ ಕೃಷ್ಣನ ಸಾಂಖ್ಯಾಕಾರಿಕ ಪಾಶುಪತಿ ಶಕ್ತಾದಿ ತಂತ್ರಗಳೆಲ್ಲವೂ ಕೂಡ ತಾಮಸಗಳಾಗಿರೋದ್ರಿಂದ ಅದಲ್ಲ ಪ್ರಸಿದ್ಧವಾಗಿ ಇಲ್ಲಿ ಸಾಂಖ್ಯಶಾಸ್ತ್ರ ಅಥವಾ ಭಕ್ತಿಯೋಗ ಅಂದರೆ ಆ ಕಪಿಲರೂಪಿ ಪರಮಾತ್ಮ ತಾಯಿಯಾಗಿರ್ತಕ್ಕಂಥ ದೇವಹೂತಿಗೆ ಉಪದೇಶ ಮಾಡಿದಲ್ಲಿ ಅದನ್ನು ಪರಿಗಣನೆ ಮಾಡಬೇಕು ಹೀಗೆ ಪ್ರವರ್ತಿಸುವವರವರ ಯೋಗ್ಯತೆ ಕರ್ಮವನ್ನು ಅನುಸರಿಸಿ ಅಂತ ಭಕ್ತರ ಸ್ವರೂಪ ಯೋಗ್ಯತೆ ಮತ್ತು ಪ್ರಾಚೀನ ಕರ್ಮ ಅದು ಮೋಕ್ಷ ಸಾಧನೆಗೆ ಅನುಕೂಲ ಆಗಿರಬೇಕು ಹಾಗಿದ್ದಾಗ ಮಾತ್ರ ಅದಕ್ಕೆ ಅನುಸಾರವಾಗಿ ಸಾಧನಾನುಷ್ಠಾನದಲ್ಲಿ ಪ್ರವೃತ್ತಿಯನ್ನು ಮಾಡಿಸ್ತಾನೆ ಅದು ಒಂದಕ್ಕೊಂದು ತಾಳಮೇಳ ಇಲ್ಲದೇ ಇದ್ದರೆ ಆ ಗ್ರಂಥಗಳ ಅಧ್ಯಯನದಿಂದ ಜ್ಞಾನ ಬಂದರೂ ಕೂಡ ಅದರಿಂದ ಪ್ರವೃತ್ತಿ ಅನ್ನೋದನ್ನು ಮಾಡಿಸಲ್ಲ ಭಗವಂತ ಇದು ಭಗವಂತನ ಸ್ವಾತಂತ್ರ್ಯ ಅಂಥೇಳಿ ಹೀಗೆ ಮೂರು ರೂಪಗಳಿಂದ ದತ್ತ ಕಪಿಲ ಹಯಸ್ಯ ರೂಪದಿ ಪೃಥಕ್ ಪೃಥಕ್ ಜೀವರೊಳಗಿದ್ದು ನಿಯಮನವನ್ನು ಮಾಡ್ತಾನೆ ಸಂಕರ್ಷ ಒಡೆಯರ್ ತಿಳಿಸ್ತಾರೆ ದತ್ತ ರೂಪದಿಂದ ಮುಕ್ತಿ ಯೋಗ್ಯರಲ್ಲಿ ಕಪಿಲ ರೂಪದಿಂದ ನಿತ್ಯ ಸಂಸಾರಿಗಳಲ್ಲಿ ಹಯಗುರಿವ ರೂಪದಿಂದ ತಮೋ ಯೋಗ್ಯರಲ್ಲಿ ಇತ್ತು ಪ್ರವರ್ತಿಸುವನು ಅವರವರ ಯೋಗ್ಯತೆ ಕರ್ಮವನ್ನು ಅನುಸರಿಸಿ ಅಂತ ಹೀಗೆ ಪರಮಾತ್ಮ ಬಿಂಬನಾಗಿ ಜೀವರಾಗಿರ್ತಕ್ಕಂಥ ಪ್ರತಿಬಿಂಬರಲ್ಲಿ ನಿತ್ಯಾಭಿಯೋಗಿ ಆಗಿರ್ತಾನೆ ಎಲ್ಲ ರೀತಿಯ ಸರ್ವ ಪ್ರೇರಕ ಸರ್ವ ನಿಯಾಮಕ ಸರ್ವತ್ರ ವ್ಯಾಪ್ತತ್ವ ಎಲ್ಲ ಕಾರ್ಯವನ್ನು ಸ್ವತಂತ್ರವಾಗಿ ಮಾಡ್ತಾನೆ ಭಗವಂತ ಈ ಬಿಂಬ ಪ್ರತಿಬಿಂಬ ಭಾವ ಅನ್ನೋದು ಅಸೃಜಾವಸ್ಥೆ ಸೃಷ್ಟಿ ಮೋಕ್ಷಾವಸ್ಥೆ ಹೀಗೆಲ್ಲ ಅವಸ್ಥೆಗಳಲ್ಲೂ ಕೂಡ ಶಾಶ್ವತವಾಗಿ ಇರುವಂತದ್ದು ಪ್ರತಿಬಿಂಬ ನಾಶಕ್ಕೆ ಕಾರಣಗಳು ಲೋಕದಲ್ಲಿ ಒಂದು ಉಪಾಧಿ ನಾಶ ಆದರೆ ಇಲ್ಲಿ ಜೀವ ಮತ್ತು ಪರಮಾತ್ಮ ಅಲ್ಲಿ ಜೀವ ಪ್ರತಿಬಿಂಬ ಪರಮಾತ್ಮ ಬಿಂಬ ಇಲ್ಲಿ ಉಪಾಧಿ ಯಾವುದು ಅಂದರೆ ಸ್ವರೂಪದೇಹ ಅದು ನಿತ್ಯ ಅದಕ್ಕೆ ನಾಶ ಇಲ್ಲ ಆದ್ದರಿಂದ ಬಿಂಬ ಪ್ರತಿಬಿಂಬಕ್ಕೆ ವಿಯೋಗ ಇಲ್ಲ ಇನ್ನು ಉಪಾಧಿ ಸಾಮೀಪ್ಯ ತಪ್ಪಿದಾಗ ಆಗಲೂ ಪ್ರತಿಬಿಂಬ ನಾಶ ಆಗತ್ತೆ ಇಲ್ಲಿ ಬಿಂಬ ಪ್ರತಿಬಿಂಬ ಭಾವದಲ್ಲಿ ಜೀವ ಮತ್ತು ಪರಮಾತ್ಮ ಸಾಮೀಪ್ಯ ಅದು ತಪ್ಪುವಂಥ ಪ್ರಶ್ನೆನೇ ಇಲ್ಲ ಅದರಿಂದ ನಿತ್ಯಾಭಿಯೋಗಿತ್ವ ಬಿಂಬ ನಾಶ ಆದಾಗ ಬಿಂಬನಿಗೆ ಚತುರ್ವಿಧ ನಾಶ ರಹಿತ ಅಂತಲೇ ವೇದಗಳು ಅಲ್ಲಿ ಪ್ರತಿಬಿಂಬ ನಾಶ ಪ್ರಶ್ನೆನೇ ಇಲ್ಲ ಹೀಗೆ ನಿತ್ಯಾಭಿಯೋಗಿಯಾಗಿ ಪರಮಾತ್ಮ ನಿರ್ವಿಕಾರನಾಗಿ ಇರ್ತಾನೆ ತ್ರಿವಿಧ ಜೀವರಾಶಿಗಳಲ್ಲಿದ್ದರೂ ಆ ಅಧಿಷ್ಠಾನಕ್ಕೆ ಸಂಬಂಧಪಟ್ಟ ಯಾವ ದೋಷಗಳು ಕೂಡ ಪರಮಾತ್ಮನಿಗೆ ಗುಣ ಆಗಲಿ ದೋಷ ಆಗಲಿ ಯಾವುದೂ ಲೇಪ ಇಲ್ಲ ಅದರಿಂದ ನಿರ್ವೀಕಾರ ಈ ರೀತಿಯಾಗಿ ಕರೆಸ್ತ ಕರೀತಾರೆ ಹೀಗೆ ಪರಮಾತ್ಮ ಸರ್ವತಂತ್ರ ಸ್ವತಂತ್ರನಾಗಿ ಜೀವರನ್ನು ಪ್ರೇರಣೆಯನ್ನು ಮಾಡ್ತಾನೆ ಅವರವರ ಯೋಗ್ಯ ಕರ್ಮವನ್ನು ಅನುಸರಿಸಿ ಪ್ರಾಚೀನ ಕರ್ಮ ಯೋಗ್ಯತೆಗೆಲ್ಲ ಲೆಕ್ಕಾಚಾರವಾಗಿ ಪ್ರವರ್ತಿಸುವ ಮತ್ತೆ ತಿಳಿಸ್ತಾರೆ